ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳ ವಿಶುದ್ಧ ವೇದಾಂತ ಪರಿಭಾಷಾ ಎನ್ನತಕ್ಕಂಥ ಕೃತಿಯನ್ನು ನೋಡ್ತಾ ಇದ್ದೆವು ಹತ್ತೊಂಬತ್ತು ಕಂತುಗಳು ನೋಡಿದ್ದೇವೆ ಇನ್ನೀಗ ಇಪ್ಪತ್ತನೇ ಕಂತು ಇವತ್ತು ಉಪಾಸ್ಯ ಉಪಾಸಕ ವಿಭಾಗ ವ್ಯವಹಾರ ಅದರಲ್ಲಿ ವೇದಾಂತಪರಿಭಾಷೆಯಲ್ಲಿ ಉಪಾಸ್ಯ ಉಪಾಸಕ ಅಂದರೆ ಏನು ಏನದುಕ ನೋಡ್ತಾ ಇದ್ದೆವು ಅದನ್ನು ಮುಂದುವರಿಸ್ತಾ ಅಸತಿ ಬಾಧಕೆ ಚತ್ರ ಯಥೋಪಾಸಿತವ್ಯ ಚೋದ್ಯತೆ ತತ್ಸರ್ವ ಯಥಾರ್ಥಮೇವ ಶಾಸ್ತ್ರಸಮರ್ಪಿತವಾದು ಪ್ರತಿಪತ್ತವ್ಯ ಮೊದಲಿಗೆ ಶಂಕರ ಭಗವತ್ಪಾದ ಪೂಜ್ಯರ ಚರಣಗಳಿಗೆ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳವರ ವಂದಿಸುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತವಾರಿ ಡಾಕ್ಟರ್ ಕೆ ಜಿ ಸುಬ್ರಹ್ಮಣ್ಯ ಶರ್ಮಾರ ವಂದಿಸುತ್ತಾ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳವರ ಈ ವಿಶುದ್ಧ ವೇದಾಂತ ಪರಿಭಾಷೆ ಇದರಲ್ಲಿ ಉಪಾಸಕ ಉಪಾಸ್ಯ ಉಪಾಸಕ ವ್ಯವಹಾರ ವಿಭಾಗ ವ್ಯವಹಾರ ಇದನ್ನು ನೋಡ್ತಾ ಇದ್ದೇವೆ ಬಾಧಕೆ ಅಸತಿಚ್ಚ ಅಂದರೆ ಯಾವುದೇ ಅಡ್ಡಿ ಇಲ್ಲದಿರುವಾಗ ಯತ್ರ ಯಥೋ ಪಾಸಿತವ್ಯಮಿತಿ ಚೋದ್ಯತೆ ಎಲ್ಲಿ ಉಪಾಸನೆ ಮಾಡಬೇಕು ಅಂಥೇಳಿ ಚೋದಿಸಲ್ಪಡ್ತದೋ ತತ್ ತತ್ಸರ್ವ ಯಥಾರ್ಥಮೇವ ಶಾಸ್ತ್ರಸಮರ್ಪಿತವಾ ಪ್ರತಿಪತ್ತವ್ಯ ಶಾಸ್ತ್ರಕ್ಕೆ ವಿರೋಧ ಇಲ್ಲದೇ ರೀತಿಯಲ್ಲಿದ್ದರೆ ಉಪಾಸನೆ ಮಾಡಬೇಕು ಅಂತೇಳಿದ್ರೆ ಅದೆಲ್ಲವೂ ಯಥಾಶಾಸ್ತ್ರ ಅದು ಶಾಸ್ತ್ರ ಸಮರ್ಪಿತತ್ವಾ ಅಂಥೇಳಿ ಪ್ರತಿಪತ್ತವ್ಯ ಎಂಬುದಾಗಿ ತಿಳಿಯಬೇಕು ಯಥಾರ್ಥವೇ ಅದು ಅಂಥೇಳಿ ಯಥೋಕ್ತ ಬೃಹದಾರಣ್ಯಕ ಭಾಷೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆ ಉಪನ ಉಪನಿಷತ್ತಿಗೆ ಶಂಕರರು ಬರೆದಿರ್ತಕ್ಕಂಥ ಭಾಷೆಯಲ್ಲಿ ಹೀಗೆ ಹೇಳ್ತಾರೆ ಒಂದು ಕಡೆ ಬವತ್ತು ನಮ್ಮ ಪ್ರಾಣಸ್ಯೋಪಾಸ ವಿಶುದ್ಧಾಧಿಗುಣವತ್ತ ಇ ನನು ಸ್ಯಾತ್ ಶುತತ್ವಾ ಪ್ರಾಣದ ಉಪಾಸನೆ ಇರಲಿ ನಾವು ವಿಶುದ್ಧಾದಿಗುಣತ ಗುಣವತ್ತಾ ಇದೆ ವಿಶುದ್ಧಾದಿ ಗುಣವತ್ತೆ ಗುಣದ ಬಗ್ಗೆ ಅಲ್ಲ ಪ್ರಾಣದ ಉಪಾಸನೆ ಇರಲಿ ಅಂತ ಹೇಳ್ತಾರೆ ನನು ಸ್ಯಾತ್ ಶುತತ್ವಾ ಶ್ರುತಿ ಅದು ಹೇಳಿರುವುದರಿಂದ ಅದು ಅದನ್ನು ನಾವಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ನುಪಾಸತ್ವೇ ಸ್ತುತ್ಯರ್ಥತ್ವ ಉಪಪತ್ತೇ ಅದು ಸ್ತುತಿಗಾಗಿ ಎಂಬುದು ಸಿದ್ಧವಾಗ ನ ಉಪಾಸ್ಯತ್ುತ್ಯರ್ಥತ್ವ ಉಪಪತ್ತೇ ಅದು ಸ್ತುತಿಗೋಸ್ಕರವಾಗಿ ಅಲ್ಲ ಅಂತೇಳಿ ಹೇಳಿದರೆ ಹಾ ನ ಹಾಗಲ್ಲ ಉಪಾಸನೆತಕ್ಕಂಥದ್ದು ಕೇವಲ ಸ್ತುತಿ ಮಾಡುವುದಕ್ಕೋಸ್ಕರವಾಗಿ ಅಲ್ಲವಾ ಅಂತೇಳಿ ಹೇಳಿದರೆ ಹಾಗಲ್ಲ ಅವಿಪರೀತಾರ್ಥ ಪ್ರತಿಪತ್ತೇ ಶ್ರೇಯ ಪ್ರತ್ ಶ್ರೇಯ ಪ್ರತ್ಯುಪತ್ತೇ ಶ್ರೇಯಾಪ್ತು ಉಪಪತ್ತೇ ಅವಿಪರೀತ ಪ್ರತಿಪತ್ತೇ ವಿಪರೀತ ಅರ್ಥವನ್ನು ಉಂಟು ಅದು ಅವಿಪರೀತ ಅರ್ಥವನ್ನು ಮಾಡುವುದಕ್ಕೆ ಯಾವುದಕ್ಕೆ ಶ್ರೇಯಸ್ಸನ್ನ ಪ್ರ ಪಡೀಲಿಕ್ಕೆ ಅಂಥೇಳಿ ಲೋಕವತ್ ಲೌಕಿಕ್ರೇಯಸಿನಂತೆ ಪಾರಲೌಕಿಕ್ರೇಯಸ್ಸನ್ನು ಪಡಿಲಿಕ್ಕೆ ಯೋಹಿ ಅವಿಪರೀತ ಪ್ರತಿಪದ ಲೋಕೆ ಸ ಇಷ್ಟೋತಿ ಅನಿಷ್ಟ ನಿವರ್ತತೆ ನ ವಿಪರೀತಾರ್ಥ ಪ್ರತಿಪತ್ತ ವಿಪರೀತವಾದ ಅರ್ಥವನ್ನು ಪಡಿಬಾರ್ದು ಆದರೆ ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರ ತಪ್ಪಲ್ಲ ಅಂತಲೇ ಹೇಳ್ತಾರೆ ಲೌಕಿಕದಲ್ಲಿ ಕೂಡ ತಥಾ ಹಾಗೆಯೇ ಇಹ ಅಪಿ ಶ್ರೌತಶಬ್ಧ ಜನಿತಾರ್ಥ ಪ್ರತಿಪತ್ತೌ ಶ್ರೇಯ ಪ್ರಾಪ್ತಿಪನ್ನ ವಿಪರ್ಯೇ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಶೌತ ಶಬ್ದ ಜನಿತ ಅರ್ಥ ಪ್ರತಿಪತ್ತವು ಶೌತ ನಿಂದ ಉಂಟಾದಂತಹ ಅರ್ಥ ಯಾವುದಿದೆ ಅದನ್ನು ಪ್ರಾಪ್ತಿ ಮಾಡಲಿಕ್ಕೆ ಶ್ರೇಯ ಪ್ರಾಪ್ತಿ ರೂಪ ಶ್ರೇಯಪ್ರಾಪ್ತಿ ರೂಪನ್ನ ಶ್ರೇಯಸ್ಸಿನ ಪ್ರಾಪ್ತಿ ಅದು ವಿಪರ್ಯಾಯಕ್ಕಾಗಿ ಅಲ್ಲ ಅಂದರೆ ಅದು ಕೆಟ್ಟದಲ್ಲ ಅಂತ ಹೇಳ್ತೀನಿ ನ ಚೋಪಾಸನಾ ಅರ್ಥಶ್ರತಶಬ್ದಜ್ಞಾನ ವಿಷಯಸಯಥಾರ್ಥೇ ಪ್ರಮಾಣ ಅಸ್ತಿ ಉಪಾಸನೆಗಾಗಿ ಶ್ರತಿ ಶೃತಿಯ ಕೆಲವು ಶಬ್ದಗಳು ವಾಕ್ಯಗಳು ಹೇಳಿವೆ ಉಪಾಸನೆಯ ಕುರಿತಾಗಿ ಎನ್ನುವುದಕ್ಕೆ ಅದು ತಪ್ಪು ಅಂತೇಳಿ ಹೇಳುವ ಪ್ರಮಾಣಗಳಿಲ್ಲ ಪ್ರಮಾಣವಿಲ್ಲ ನಾನು ಅಪವಾದ ಶೂಯತೆ ಆ ವಿಜ್ಞಾನಕ್ಕೆ ಆ ವಿಶೇಷವಾದ ಜ್ಞಾನಕ್ಕೆ ಅಪವಾದವು ಶ್ರುತಿಯಲ್ಲಿ ಇಲ್ಲ ತ್ರೇಯಸ್ ಪ್ರಾಪ್ತಿ ದರ್ಶನಾ ಯಥಾರ್ಥತಾಂ ಪ್ರತಿಪದ್ಯಾಮಹಿ ಹಾಗಾಗಿ ಶ್ರೇಯಸ್ಸನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಯಥಾರ್ಥತೆಯನ್ನು ಪ್ರತಿಪಾದಿಸ್ತೇವೆ ವಿಪರ್ಯಯೇ ಚನರ್ಥಪ್ರಾಪ್ತಿ ದರ್ಶನಾ ಯಾಕೆಂದರೆ ಅದರ ವಿರುದ್ಧ ಮಾಡಿದರೆ ಅನರ್ಥ ಪ್ರಾಪ್ತಿಯಾಗ್ತದೆ ಯೋ ಹಿ ವಿಪರ್ಯಯೇ ಅರ್ಥಂ ಪ್ರತಿಪಾದ್ಯತೆ ಲೋಕೆ ಪುರುಷ ಸ್ಥಾಣುರಿತಿ ಅಮಿತ್ರ ಮಿತ್ರಮಿತಿವಾ ಸೋ ಅನರ್ಥ ಪ್ರಾಪ್ನವನ್ ದೃಶ್ಯತೆ ಅಂದರೆ ಯಾವನು ವಿಪರ್ಯಯದಿಂದ ಅದನ್ನು ತಿಳ್ಕೊಳ್ತಾನೋ ವಿರೋಧದ ದೃಷ್ಟಿಯಲ್ಲಿ ಆವಾಗ ಈ ಲೋಕದಲ್ಲಿ ಪುರುಷ ಸ್ಥಾನು ರೀತಿ ಪುರುಷನನ್ನು ಕಲ್ಲು ನಿರ್ಜೀವ ಅಂಥೇಳಿಯು ಅಮಿತ್ರ ಮಿತ್ರಂ ಇತಿವ ಶತ್ರುವನ್ನು ಮಿತ್ರನೆಂಬುದಾಗಿಯೂ ತಿಳಿಬೇಕಾ ತಿಳಿದಂತೆ ಆಗ್ತದೆ ಸಹ ಅನರ್ಥ ಅನರ್ಥಂ ಪ್ರಾಪ್ನುವನ್ನ ದೃಶ್ಯತೆ ಅಂಥವನು ಹಾಗೆ ವಿರುದ್ಧವಾಗಿ ತಿಳಿದರೆ ಅವನು ಅನರ್ಥವನ್ನೇ ಪಡೀತಾನೆ ಅಂಥೇಳಿ ಕಾಣ್ತದೆ ಲೋಕದಲ್ಲಿ ಈ ರೀತಿ ಆದರೆ ಅನರ್ಥವೇ ಮಿತ್ರ ಅಂತದ್ದು ತಿಳಿದರೆ ಹಾಗೆ ಆಗ್ತದೆ ಅಂಥೇಳಿ ಆತ್ಮೇಶ್ವರ ದೇವತಾದೀನಪ್ಪ ಅಯಥಾರ್ಥನೇ ಚೇತ್ ಗ್ರಹಣ ಶುತಿತಃ ಅನರ್ಥ ಅನರ್ಥಪ್ರಾಪ್ತ್ಯರ್ಥ ಶಾಸ್ತ್ರಮಿತಿ ಧ್ರುವಂ ಪ್ರಾಪ್ನೆಯತ್ ಲೋಕವದೇವ ಆತ್ಮ ಈಶ್ವರ ದೇವತ ಇತ್ಯಾದಿಗಳ ಕುರಿತಾಗಿಯೂ ಅಯಥಾರ್ಥನ ಚೇತು ಇವುಗಳೆಲ್ಲವೂ ಕೂಡ ಅಯಥಾರ್ಥವೇ ಅಂದರೆ ಯಥಾರ್ಥವಲ್ಲ ಅಂಥೇಳಿ ಕೇಳಿ ಅದನ್ನು ಗ್ರಹಣ ಶ್ರುತಿ ಆ ರೀತಿ ಅರ್ಥ ಮಾಡಿಕೊಂಡ್ರೆ ಅನರ್ಥ ಪ್ರಾಪ್ತ್ಯರ್ಥಂ ಶಾಸ್ತ್ರ ಧ್ರುವಂ ಪ್ರಾಪ್ನಿಯಾತ್ ಅದೆಲ್ಲ ಅನರ್ಥ ಅಂತೇಳಿ ಆದರೆ ಶ್ರುತಿಗಳಿರುವಂಥದ್ದೇ ಅನರ್ಥವನ್ನು ಪಡೀಲಿಕ್ಕೆ ಅಂತೇಳಿ ಆಯಿತಲ್ಲ ಲೋಕವದೇವ ಲೌಕಿಕ ಬ ವ್ಯವಹಾರದಂತೆ ಆಯಿತು ನಷ್ಟ ಇದು ಇಷ್ಟವಲ್ಲ ಅಂದರೆ ಪಡೆಯಬೇಕಾದ್ದಲ್ಲ ಇದು ತಸ್ ಯಥಾಭೂತನೇ ಯಥಾ ಭೂತಾನವ ಆತ್ಮೇಶ್ವರ ದೇವತಾನ್ ಗ್ರಹಯತಿ ಉಪಾಸಾಸ್ತ್ರ ಹಾಗಾದ್ರಿಂದ ಹೇಗೆ ಇರುವವುಗಳೇ ಆತ್ಮ ಈಶ್ವರ ದೇವತ ಇತ್ಯಾದಿಗಳನ್ನು ಉಪಾಸನೆಗಾಗಿ ಪರಿಗ್ರಹಿಸ್ತಾನೆ ಶಾಸ್ತ್ರ ಪರಿಗ್ರಹಿಸ್ತದೆ ಶಾಸ್ತ್ರವು ಉಪಾಸನೆ ಮಾಡುವ ಬಗ್ಗೆ ಆತ್ಮ ಉಪಾಸನೆ ಈಶ್ವರ ಉಪಾಸನೆ ದೇವತಾ ಉಪಾಸನೆಗಳು ಶಾಸ್ತ್ರದಲ್ಲಿ ಹಾಗಾಗಿ ಹೇಳಿದೆ ಅಂತೇಳಿ ಉದಾಹರಣೆ ಉಪನಿಷತ್ ಭಾಷೆ ಒಂದು ಮೂರು ಒಂದು ಪಾದ ಆರುನೂರ ಿ ಹೇಳಿದೆ ತತ್ರ ಯಥ ನಿತ್ಯಂ ನೈಮಿತ್ಕಂ ಕಾಮ್ಯಂ ಪ್ರಾಯಶ್ಚಿತ್ತಂಚೇತಿ ಕರ್ಮ ಚತುರ್ವಿಧಂ ಅಲ್ಲಿ ಹೇಗೆ ಕರ್ಮವು ಚತುರ್ವಿಧವಾದದ್ದು ನಾಲ್ಕು ವಿಧವಾದದ್ದು ನಿತ್ಯ ನೈಮಿತ್ಕಾಮ್ಯ ಮತ್ತು ಪ್ರಾಯಶ್ಚಿತ್ತ ಅಂತೇಳಿ ನಿತ್ಯ ನಿತ್ಯವು ಮಾಡಬೇಕಾದ ಕರ್ಮಗಳು ಮಾಡತಕ್ಕಂಥದ್ದು ನೈಮಿತ್ತಿಕ ಅಂದರೆ ಕೆಲವು ನಿಮಿತ್ತಕ್ಕಾಗಿ ಕೆಲವೀಗ ಹಬ್ಬಗಳ ಆಚರಣೆ ಇರ್ಬೋದು ಹ್ಞೂ ಪರ್ವಗಳು ಅದರ ನೈಮಿತ್ತಿಕ ಏಕಾದಶಿ ಇತ್ಯಾದಿಗಳು ಹರಿವಾಸರ ಪ್ರದೋಷ ಇತ್ಯಾದಿಗಳು ಆಮೇಲೆ ಸಂಕಷ್ಟಿ ಇವೆಲ್ಲ ನೈಮಿತ್ತಿಕ ಕಾಮ್ಯಂ ಅಂದರೆ ಯಾವುದೇ ಒಂದು ಇಷ್ಟಾರ್ಥದ ಸಿದ್ಧಿಗೋಸ್ಕರವಾಗಿ ಉದಾಹರಣೆಗೆ ಪುತ್ರಕಾಮಿ ಅಷ್ಟಿ ಪುತ್ರ ನ ಕಾಮಿ ಕಾಮದಿಂದ ಪುತ್ ಪುತ್ರ ಸಂತಾನವಾಗಬೇಕೆನ್ನತಕ್ಕಂತಹ ದೃಷ್ಟಿಯಲ್ಲಿ ಇದು ಕಾಮ್ಯ ಆಯಿತು ಪ್ರಾಯಶ್ಚಿತ್ತಮ ಇದು ಯಾವುದೇ ಒಂದು ದೋಷದ ನಿವೃತ್ತಿಗಾಗಿ ಪ್ರಾಯಶ್ಚಿತ್ತ ಕರ್ಮಗಳು ಅಥವಾ ಅದರಲ್ಲಿ ಶಾಂತಿ ಕರ್ಮಗಳು ಎಲ್ಲ ಬರ್ತವೆ ಗೃಹಶಾಂತಿ ಮುಂತಾದವುಗಳು ಈ ರೀತಿಯಾಗಿ ಕರ್ಮವು ಚತುರ್ವಿಧವಾದದ್ದು ವೇದೋಕ್ತ ಕರ್ಮ ಏನು ಉಪಾಸನಪಿ ಅಂಗಾವಬದ್ಧ ಇದೇ ರೀತಿ ಉಪಾಸನೆಯು ಕೂಡ ಅಂಗಗಳು ಬೇರೆ ಬೇರೆ ಅಂಗಗಳಿಂದ ಕೂಡಿದೆ ಪ್ರತೀಕೋಪಾಸನ ಯಾವುದೇ ಪ್ರತೀಕದ ಉಪಾಸನೆ ಒಂದು ಲಿಂಗ ಇರ್ಬೋದು ಮೂರ್ತಿ ವಿಗ್ರಹ ಇರ್ಬೋದು ಇತ್ಯಾದಿ ಪ್ರತೀಕ ಇರ್ತದೆ ಉಪಾಸನೆಗೆ ಆಮೇಲೆ ಅಹಂ ಗ್ರಹೋಪಾಸನ ಚೇತಿ ತ್ರಿವಿಧಂ ಅಂದರೆ ಮೂರ ವಿಧವಾದದ್ದು ಉಪಾಸನೆ ಒಂದು ಅಂಗಾವಬ್ದಂ ಪ್ರತೀಕೋಪಾಸ ಅಹಂ ಗೃಹೋಪಾಸ ಒಂದು ಪ್ರತೀಕದ ಉಪಾಸನೆ ಇನ್ನೊಂದು ಅಹಂ ಬ್ರಹ್ಮಾಗಿ ಉಪಾಸನೆ ಮಾಡ್ತಕ್ಕಂಥದ್ದು ಆತ್ಮೋಪಾಸನೆ ಹೀಗೆ ತ ಅಂಗಾವಬದ್ಧೋಪಾಸನ ಅನ್ನ ಅಂಗಾವಬದ್ಧ ಉಪಾಸನೆ ಅಂತ ಹೇಳಿದೆಯಲ್ಲ ಉದ್ಗೀತಾದಿಷು ಕರ್ಮಾಂಗೀಷು ಆದಿತ್ಯಾದಿ ಬುದ್ಧಿಕ್ಷೇಪ ರೂಪಾಣಿ ಉದ್ಗೀತಾದಿಗಳಲ್ಲಿ ಅಂದರೆ ಉದ್ಗೀತ ಅಂದರೆ ಸಾಮ ಸಾಮಧದಲ್ಲಿ ಅಂದರೆ ಕರ್ಮಾಂಗೀಷು ಆದಿತ್ಯಾದಿ ಬುದ್ಧಿಕ್ಷೇಪ ರೂಪಿ ಕರ್ಮಾಂಗಗಳಲ್ಲಿ ಆದಿತ್ಯಾದಿ ಬುದ್ಧಿಯನ್ನು ಇಡತಕ್ಕಂಥದ್ದು ಆದಿತ್ಯ ಅಂದರೆ ಸೂರ್ಯ अल अंगबद्ध उपासने हेल पड़ते अर्मांगी उपासने अंगब्ध अंत प्रत्येकोपासना मनो ब्रह्मेतुपासीता आदि ब्रह्मेत इत्यादि इत्यादिस्थलेश ಮನಸ್ಸನ್ನೇ ಬ್ರಹ್ಮ ಒಂದು ಉಪಾಸನೆ ಮಾಡಬೇಕು ಆಮೇಲೆ ಆದಿತ್ಯನು ಬ್ರಹ್ಮ ಎಂಬುದಾಗಿ ಇತ್ಯಾದಿ ಸ್ಥಳಗಳಲ್ಲಿ ವಿಹಿತಾನಿ ಅಬ್ರಹ್ಮಭೂತೇಶಿ ಪ್ರತೀಕೇಶ ಬ್ರಹ್ಮವಲ್ಲದ ಪ್ರತೀಕಗಳಲ್ಲಿ ಬ್ರಹ್ಮದೃಷ್ಟಿಯ ಅಧ್ಯಾರೋಪ ಲಕ್ಷಣ ಬ್ರಹ್ಮದೃಷ್ಟಿಯ ಒಂದು ಅಧ್ಯಾರೋಪ ಆರೋಪ ಮಾಡತಕ್ಕಂಥದ್ದು ಅದನ್ನು ಉಪಾಸನೆ ಮಾಡ್ತಕ್ಕಂಥ ಪ್ರತೀಕಗಳನ್ನು ಆಮೇಲೆ ಅಹಂ ಗೃಹೋಪಾಸ ಪರಮೇಶ್ವರ ವಿಷಯ ಯಾರ ಅಹಂ ಬುಧ್ಯಾ ಈಶ್ವರ ಸಮಸ್ಯೆ ಅಂದರೆ ಅಹಂ ಬುದ್ಧಿಯಿಂದ ತಾನೇ ಎಂಬುದಾಗಿ ಅಂದರೆ ಆತ್ಮಪೂಜೆ ಅಂತ ಹೇಳ್ತೇವೆ ಅಹಂ ಬ್ರಹ್ಮಸ್ಮೀ ಎಂಬ ದೃಷ್ಟಿಯಿಂದ ಉಪಾಸನೆ ಮಾಡ್ತಕ್ಕಂಥದ್ದು ತ ಅಂಗಾವಬ್ದ ಕಾಂಚಿತ್ ಕಮ್ಮಸಮೃದ್ಧ ಕರ್ಮದ ಸಮೃದ್ಧಿಗೋಸ್ಕರವಾಗಿ ಕರ್ಮದ ಪರಿಪೂರ್ತಿಗೋಸ್ಕರವಾಗಿ ಕರ್ಮಾಂಗವಾಗಿ ಮಾಡ್ತಕ್ಕಂಥ ಕೆಲವು ಉಪಾಸನೆಗಳು ಇವೆ ಯದೇ ವಿಧ್ಯ ಕರೋತಿ ಶ್ರದ್ಧೆಯ ಉಪನಿಷದ ತದೇ ವೀರ್ಯವತ್ತರ ಚಾಂದೋಪನಿಷತ್ತು ಒಂದು ಒಂದು ಹತ್ತು ಇಶ ಯಾವುದು ವಿಧ್ಯೆಯಿಂದ ಮಾಡಲ್ಪಡ್ತದೋ ಯಾವುದನ್ನು ವಿದ್ಯೆಯಿಂದ ಅಂದರೆ ಅದರ ಬಗ್ಗೆ ತಿಳುವಳಿಕೆ ಜ್ಞಾನದಿಂದ ಮಾಡ್ತಾನೋ ಶ್ರದ್ಧೆಯ ಹಾಗೆ ಶ್ರದ್ಧೆಯಿಂದ ಉಪನಿಷದ ಉಪನಿಷತ್ ಪೂರ್ವಕವಾಗುತ್ತದೆ ಅದೇ ವೀರ್ಯವತ್ತರಂಭತಿ ಅದೇ ವೀರ್ಯವತ್ತರವಾಗ್ತದೆ ಎಂಬುದಾಗಿ ಚಾಂದೋ ಉಪನಿಷತ್ ಹೇಳಿದೆ ಕಾಂಚಿತ पुनर्य अनिर्दिष्ट उदय न पुनर्निर्दिष्टाभ्य अर्दिष्टा उदयफला यथा अनिर्दिष्ट अभ्युदय यहां अभ्युदयला ಅನಿರ್ದಿಷ್ಟವಾದ ಅಭ್ಯುದಯ ಲೌಕಿಕ ಅಭ್ಯುದಯ ಫಲಗಳನ್ನೇ ಉಂಟು ಮಾಡ್ತವೆ ಕೆಲವು ಲೌಕಿಕಭ್ಯುದಯ ಲೌಕಿಕ ಪ್ರಗತಿ ಅಂದರೆ ದೊಡ್ಡ ಮನೆ ದೊಡ್ಡ ಆಸ್ತಿ ಲೌಕಿವಾದಂತಹ ವೈಭವ ಇದನ್ನು ಉಂಟು ಮಾಡ್ತವೆ ಪ್ರತೀಕೋಪಸ ಪ್ರತೀಕ ಉಪಾಸನಾ ಅಪಿ ಪ್ರತೀಕೋಪಾಸನ ಯಥ ಅಪದೇಶ್ ಯಥೋಪದೇಶ್ ಯಥ ಉಪದೇಶ್ ದೃಷ್ಟದೃಷ್ಟಫಲಪ್ರಾಪ್ತೆಯ ಬಹಂತ ಪ್ರತಿ ಗೋಪಾಸನೆಯು ಕೂಡ ಉಪದೇಶಪೂರ್ವಕವಾಗಿ ಹೇಗೆ ಉಪದೇಶ ಮಾಡ್ತಾರೋ ಅದೇ ರೀತಿಯಲ್ಲಿ ದೃಷ್ಟ ಅದೃಷ್ಟ ಫಲಪ್ರಾಪ್ತಿಗಾಗಿ ಉಂಟಾಗ್ತದೆ ತೋರತಕ್ಕಂತಹ ಫಲ ಮತ್ತು ತೋರದೇ ಇರತಕ್ಕಂಥ ಫಲ ಕಾಣುವಂಥದ್ದು ಕಾಣದೇ ಇರತಕ್ಕಂಥದ್ದು ಅಹಂ ಗ್ರಹ ಉಪಾಸನಾ ಅಹಂ ಗ್ರಹೋಪಾಸನಾ ಕ್ರಮಮುಕ್ತಿ ಫಲಾನೀತಿ ಫಲೇ ವಿಶೇಷ ಅಹಂಗ್ರಹ ಉಪಾಸನೆಯಲ್ಲಿ ಮಾತ್ರ ಕ್ರಮ ಮುಕ್ತಿಯೇ ಫಲ ಎನ್ನುವಂಥದ್ದು ಒಂದು ಅದರ ವಿಶೇಷ ಅಂದರೆ ಅಹಂ ಬ್ರಹ್ಮಾಸ್ಮಿ ಎಂಬ ಭಾವದಿಂದ ಮಾಡ್ತಕ್ಕಂತಹ ಯಾವ ಉಪಾಸನೆ ಇದೆ ಅದು ಆತ್ಮೋಪಾಸನೆ ಆತ್ಮಪೂಜೆ ಅಲ್ಲಿ ವಿಶೇಷ ಫಲವಿದೆ ಅದಕ್ಕೆ ಕ್ರಮ ಮುಕ್ತಿ ಉಂಟಾಗ್ತದೆ ಸ್ವರೂಪ ಜ್ಞಾನ ಆಗ್ತದೆ ಯಥೋಕ್ತ ಅರ್ಮವದ ಉಪಾಸಭೇದ ಸಂಭವತಃ ಕರ್ಮವದೇ ಉಪಾಸಫಲ ಅದೃಷ್ಟಫಲ ಚೋಚ್ಯತೆ ಕ್ರಮ ಮುಕ್ತಿಫಲ ಚ ಕಾಚಿತ್ ಸಮ್ಯ ಜ್ಞಾನೋತ್ಪತ್ತಿ ಅಂದರೆ ಸೂತ್ರಭಾಷ್ಯ ಮೂರು ಮೂರು ಒಂದು ಬ್ರಹ್ಮಸೂತ್ರ ಭಾಷ್ಯ ಪಾದ ಮುನ್ನೂರ ಎಪ್ಪತ್ತೈದರಲ್ಲಿ ಹೇಳ್ತದೆ ಇಲ್ಲಿಯಾದರೂ ಕರ್ಮದಂತೆ ಉಪಾಸನೆಗಳಲ್ಲಿಯೂ ಕೂಡ ಭೇದಾಭೇದವು ಸಂಭವತಃ ಭೇದ ಅಭೇದಗಳು ಉಂಟಾಗ್ತವೆ ಎರಡು ಕೂಡ ಕರ್ಮಗಂತೆಯೇ ಉಪಾಸನೆಗಳು ದೃಷ್ಟ ಫಲಗಳು ಅಂದರೆ ತೋರುವಂತಹ ಫಲಗಳು ಅದೃಷ್ಟ ಫಲಾನಿ ತೋರೋದೇ ಇರತಕ್ಕಂಥ ಫಲಗಳು ಅಂತೇಳಿ ಎರಡೂ ಇದೆ ಉಪಾಸನೆಯಲ್ಲಿ ಕ್ರಮ ಮುಕ್ತಿ ಹಾಗೆ ಕ್ರಮ ಮುಕ್ತಿ ಫಲಗಳನ್ನು ಕೂಡ ಇವೆ ಕ್ರಮಕ್ರಮವಾಗಿ ಮುಕ್ತಿಯನ್ನು ಹೊಂದುವಂಥದ್ದು ಸದ್ಯೋ ಮುಕ್ತಿ ಅಲ್ಲ ಕ್ರಮಕ್ರಮವಾಗಿ ಸದ್ಯೋ ಮುಕ್ತಿ ಅಂದರೆ ಬ್ರಹ್ಮಜ್ಞಾನದಿಂದ ಆವಾಗಲೇ ಇದು ಕ್ರಮ ಮುಕ್ತಿ ಕ್ರಮಕ್ರಮವಾಗಿ ಮುಕ್ತಿಯನ್ನು ಹೊಂದುವಂಥದ್ದು ಕಾಂಚಿತ ಸಮ್ಯಕ್ ದ್ವಾರೇಣ ಸಮ್ಯಾನು ಉಂಟಾಗ್ತದೆ ಉತ್ಪತ್ತಿ ಆಗ್ತದೆ ಆ ಮೂಲಕ ಕ್ರಮ ಮುಕ್ತಿ ಉಂಟಾಗ್ತದೆ ಕ್ರಮಕ್ರಮವಾಗಿ ಉಂಟಾಗಿ ಇದು ಸಮ್ಯಕ್ ಆತ್ಮಜ್ಞಾನ ತತ್ರ ದು ಬ್ರಹ್ಮ ಅವಗಮ್ಯತೆ ವೇದಾಂತು ಭೇದೋಪಾಧಿ ವಿಶಿಷ್ಟಮೇಕಂ ಎರಡು ರೂಪದ ಬ್ರಹ್ಮವು ತಿಳಿದು ವೇದಾಂತಗಳಲ್ಲಿ ಒಂದು ನಾಮರೂಪವಿಭೇದಗಳಿಂದ ಕೂಡಿದಂತಹ ವಿಶಿಷ್ಟವಾದಂತಹದ್ದೊಂದು ಯಥ ಮನೋಮಯ ಪ್ರಾಣಶರೀರೋ ಭಾರೂಪ ಸತ್ಯಸಂಕಲ್ಪ ಆಕಾಶಗರಸಿ ಇಥಳ ಚಾಂದ್ರೋಪನಿಷತ್ತು ಮೂರು ಹದಿನಾಲ್ಕು ಎರಡರಲ್ಲಿ ಹೇಳಿರತಕ್ಕಂಥದ್ದು ಅಂದರೆ ನಾಮರೂಪ ವಿಕಾರ ಭೇದ ಉಪಾಧಿ ವಿಶಿಷ್ಟವಾದಂತಹದ್ದು ಬ್ರಹ್ಮ ಒಂದು ರೀತಿಯ ಬ್ರಹ್ಮ ಮನೋಮಯ ಪ್ರಾಣಶರೀರ ಮನಸ್ಸಿನಿಂದ ಕೂಡಿರತಕ್ಕಂತಹ ಪ್ರಾಣವಿ ಶರೀರವಾಗಿರುಳ್ಳಂತಹ ಭಾರೂಪ ಬೆಳಕಿನ ರೂಪದ ಸತ್ಯ ಸಂಕಲ್ಪ ಸತ್ಯ ಸಂಕಲ್ಪನಾಗಿರ್ತಕ್ಕಂತಹ ಆಕಾಶ ಆತ್ಮವಾಗಿ ಉಳ್ಳ ಸರ್ವಕರ್ಮ ಎಲ್ಲ ಕರ್ಮಗಳನ್ನು ಮಾಡತಕ್ಕಂತಹ ಸರ್ವಕಾಮ ಎಲ್ಲವನ್ನು ಬಯಸ್ತಕ್ಕಂತಹ ಸರ್ವಗಂಧ ಎಲ್ಲ ಗಂಧ ಸರ್ವರಸ ಎಲ್ಲವೂ ಅವನೇ ಆಗಿರ್ತಕ್ಕಂಥದ್ದು ಸರ್ವ ಇದು ಅಭ್ಯಾಕ್ತ ಅವಾಕ್ಯನಾಧರ ಅಂಥೇಳಿ ನಿರಸ್ತ ಸಮಧಿ ಸಂಬಂಧ ಚ ಅಪರಂ ಎಲ್ಲ ಉಪಾಧಿಗಳನ್ನ ಮೀರಿದಂಥ ಉಪಾಧಿ ಸಂಬಂಧ ನಾಮರ ಉಪಾಧಿಗಳನ್ನು ಬಿಟ್ಟು ಮೀರಿ ಇರತಕ್ಕಂಥದ್ದು ಇನ್ನೊಂದು ಅಪರಮ ಯಥಾ ಇನ್ನೊಂದು ಬ್ರಹ್ಮ ಯಥ ತದೇತದ್ ಬ್ರಹ್ಮ ಪೂರ್ವ ಅನಪರ ಅನಂತಮ ಅನಂತರಮವಾಹ್ಯಂ ಅಂದರೆ ಉದಾಹರಣೆಗೆ ಉಪನಿಷತ್ತು ಎರಡು ಐದು ಹತ್ತೊಂಬತ್ತರಲ್ಲಿ ಹೇಳ್ತದೆ ಬ್ರಹ್ಮ ಅಪೂರ್ವ ಆ ಬ್ರಹ್ಮವು ಅಪೂರ್ವ ಅನಪರಂ ಪೂರ್ವವೂ ಅಲ್ಲ ಅಪರವೂ ಅಲ್ಲ ಅನಂತರಂ ಅಬಾಹ್ಯಂ ಒಳಗೂ ಅಲ್ಲ ಹೊರಗೂ ಅಲ್ಲ ಅಂತೇಳಿ ಅಸ್ಥೂಲಮ್ ಅಬಹ್ವಸ್ವಂ ಅಹ್ರಸ್ವಂ ಅನನ್ವ್ವ ಅಹ್ರಸ್ವಂ ಅದೀರ್ಘಂ ಅಲೋಹಿತ ಬೃದಾರ್ಣ್ಯ ಮೂರು ಎಂಟು ಎಂಟರಲ್ಲಿ ಅದು ಅಸ್ಥೂಲ ದಪ್ಪವಾಗಿಯೂ ಇಲ್ಲ ಅನಣ್ಣು ಅಹ್ರಸ್ವ ಗಿಡ್ಡವಾಗಿಯೂ ಇಲ್ಲ ಅದೀರ್ಘ ಉದ್ದವಾಗಿಯೂ ಇಲ್ಲ ಅಲೋಹಿತಂ ಈ ರೀತಿಯಾಗಿ ಬರ್ತದೆ ಅಂದರೆ ಕೆಬ್ಬಾಗಿಯೂ ಇಲ್ಲ ಅಂಥೇಳಿ ಬಣ್ಣ ಕೂಡ ಇಲ್ಲ ಅದಕ್ಕೆ ಅಂಥೇಳಿ ಇತ್ಯಾದಿ ಸ್ಥಳೇಶ ಈ ರೀತಿಯಾಗಿ ಅದು ಉಪಾಧಿಗಳು ಇಲ್ಲದಿರ್ತಾರೆ ಬ್ರಹ್ಮ ನಿರುಪಾಧಿಕ ಬ್ರಹ್ಮವನ್ನು ಹೇಳ್ತದೆ ಸೋಪಾದಿಕ ಬ್ರಹ್ಮ ನಿರುಪಾಧಿಕ ಬ್ರಹ್ಮ ಅಂಥೇಳಿ ತತ್ರ ಸರ್ವಕಾರಣತ್ವ ಹೀಗೆ ಎರಡು ರೀತಿ ಬ್ರಹ್ಮ ಇದೆ ಇಲ್ಲಿ ಸರ್ ಅದರಲ್ಲಿ ಸರ್ವಕಾರಣ ವಿಕಾರ ಅದು ಕೈಚಿತ್ ವಿಶಿಷ್ಟ ಬ್ರಹ್ಮ ಯತ್ ಉಪದೇಶ್ಯೆ ಎಲ್ಲ ಕಾರಣ ಎಲ್ಲದಕ್ಕೂ ಮೂಲ ಕಾರಣವಾದಂತಹದ್ದು ಅಂಥೇಳಿ ವಿಕಾರಗಳಿಂದ ಕೆಲವು ವಿಕಾರಗಳಿಂದ ವಿಶಿಷ್ಟವಾದಂತಹ ಬ್ರಹ್ಮು ಎಲ್ಲಿ ಹೇಳಲ್ಪಡ್ತದೋ ತ ಉಪಾಸ್ಯ ಪರಮೇಶ್ವರ ಅಲ್ಲಿ ಪರಮೇಶ್ವರನು ಉಪಾಸನು ಉಪಾಸನೆ ಮಾಡಲ್ಪಡ್ತಕ್ಕ ಪಾಡಲು ಯೋಗ್ಯನು ಉಪಾಸಿಸಲ್ಪಡತಕ್ಕವನು ಉಪಾಸನಾಕರ್ತ ಚ ಜೀವಃ ಅಲ್ಲಿ ಜೀವನು ಉಪಾಸನೆ ಮಾಡತಕ್ಕಂಥವನು ಯತ್ರದು ನಿರುಪಾಧಿಕ ಬ್ರಹ್ಮ ಉಪದಿಶ್ಯತೆ ಇಲ್ಲಿ ನಿರುಪಾಧಿಕವಾದ ಬ್ರಹ್ಮು ಹೇಳಲ್ಪಡ್ತದೋ ನಾಮರೂಪಾದಿಗಳು ನಾಮರೂಪಾದಿಗಳನ್ನು ಮೀರಿದಂಥ ಬ್ರಹ್ಮ ತತ್ರ ಜ್ಞೇಯ ಬ್ರಹ್ಮ ಅಲ್ಲಿ ತಿಳಿಯಲ್ಪಡಬೇಕಾದದ್ದು ಬ್ರಹ್ಮ ಜಿಜ್ಞಾಸಕರ್ತ ಚ ಜೀವಃ ತಿಳಿಯಲು ಇಚ್ಛಿಸಬೇಕಾದವನ್ನು ಯಾರು ಕರ್ತೃ ಜೀವನು ಅಂತೇಳಿ ತಿಳಿಬೇಕು ಹಾಗೆ ಜ್ಞೇಯಮಿ ಬ್ರಹ್ಮ ಅವಿದ್ಯಾಕಲ್ಪಿತ ನೇಯಮಿ ಬ್ರಹ್ಮ ಅವಿದ್ಯಾಕಲ್ಪಿತ ನಾಮಪೋಪಾಧಿ ಪರಿಚ್ಛೇದ ಅಪೇಕ್ಷೆಯ ಸರ್ವಜ್ಞ ಸರ್ವಶಕ್ತಿ ಪರಮೇಶ್ವರ ಇ ವ್ಯವಹಾ ಅಂತ ಹೇಳ್ತಾರೆ ಜ್ಞೇಯಪಿ ಬ್ರಹ್ಮ ತಿಳಿಯಬೇಕಾದ ಬ್ರಹ್ಮವು ಕೂಡ ವಿದ್ಯಾ ಅವಿದ್ಯಾಕಲ್ಪಿತ ನಾಮರೂಪ ಉಪಾಧಿ ಪರಿಚ್ಛೇದ ಅಪೇಕ್ಷೆಯ ಅವಿದ್ಯಾಕಲ್ಪಿತವಾದಂಥ ನಾಮರೂಪ ಇತ್ಯಾದಿ ಉಪಾಧಿ ಪರಿಚ್ಛೇದಗಳನ್ನು ಹೊರತುಪಡಿಸಿ ಸರ್ವಜ್ಞ ಸರ್ವಶಕ್ತಿ ಪರಮೇಶ್ವರ ಎಂಬುದಾಗಿ ವ್ಯವಹರಿಸಲ್ಪಡ್ತದೆ ಅಂತೇಳಿ ಹೇಳ್ತೇವೆ ನಾವತಾ ಬ್ರಹ್ಮ ಸಗುಣೇಶ್ವರತ್ವ ಪ್ರತಿಪದ್ಯದ ಪ್ರಸ್ಮರ್ತವ್ಯಂ ಹಾಗಂತೇಳಿ ಅಷ್ಟು ಹಾಗೆ ಹೇಳೋದ್ರಿಂದಾಗಿ ಬ್ರಹ್ಮವು ಸಗುಣೇಶ್ವರತ್ವವನ್ನು ಹೊಂದಿತು ಎಂಬುದಾಗಿ ಇತಿ ನಮ ಪ್ರಸ್ಮರ್ತವ್ಯಂ ಇದನ್ನು ಈ ರೀತಿಯಾಗಿ ನೆನಪಿಸಬಾರದೆಂದಲ್ಲ ಸಗುಣೇಶ್ವರನು ಬ್ರಹ್ಮನು ಎಂಬುದಾಗಿ ನೆನಪಿಸಬಾರದೆಂದಲ್ಲ ತತ್ರದು ಅಲ್ಲಾದರೂ ಸರ್ವಜ್ಞತ್ವ ಈಶ್ವರಸ ವಿಷಯಾವಭಾಸನ ಕ್ಷಮ ಜ್ಞಾನಸ್ವರು ಸರ್ವಜ್ಞತ್ವ ಈಶ್ವರನಿಗೆ ಸರ್ವ ವಿಷಯ ಅವಭಾಸನ ಕ್ಷಮ ಜ್ಞಾನಸ್ವರುಪತ್ವ ಎಲ್ಲ ವಿಷಯಗಳನ್ನು ಬೆಳಗತಕ್ಕಂತಹ ಕ್ಷಮತೆ ಸಾಮರ್ಥ್ಯ ಉಳ್ಳಂತಹ ಜ್ಞಾನಸ್ವತ್ವ ಈಶ್ವರನಿಗೆ ನೋ ಜೀವ ಶರೀರಾಧಿ ಉಪಾಧಿ ಅಪೇಕ್ಷಾ ಉತ್ಪತ್ತಿ ಅಜ್ಞಾನವತ್ವ ಆದರೆ ಜೀವನಿಗೆ ಶರೀರಾದ ಉಪಾಧಿಗಳ ಅಪೇಕ್ಷ ಅಪೇಕ್ಷೆಯ ಉತ್ಪತ್ತಿಯನ್ನು ಅದು ಅಜ್ಞಾನವತ್ವ ಅದು ಅಜ್ಞಾನ ಅಂತ ಹೇಳಿ ಅಲ್ಲ ಅಂತ ಹೇಳ್ತಾರೆ ಜೀವನಿಗಿರುವಂತೆ ಅಲ್ಲ ಪರಮೇಶ್ವರನಿಗೆ ಅಂತೇಳಿ ಹೇಳ್ತಾರೆ ಸರ್ವಜ್ಞತ್ವ ಇದೆ ಅಜ್ಞಾನ ಇಲ್ಲ ಯದ್ಯಪಿ ಜೀವೋನೇಶ್ವರಾದ ಭಿನ್ನ ಈಶ್ವರನಿಗಿಂತ ಜೀವನ ಭಿನ್ನವಲ್ಲದಿದ್ದರು ಭಿನ್ನನಲ್ಲದಿದ್ದರು ಬೇರೆಯಲ್ಲದಿದ್ದರೂ ನಾನೋತೋಸ್ತಿ ದ್ರಷ್ಟಾ ಇತ್ಯಾದಿ ಶ್ರುತೆ ಬೃಹಧಾರಣೆ ಉಪನಿಷತ್ತು ಮೂರು ಏಳು ಹೇಳಿದೆ ಬೇರೆ ಇನ್ನೊಬ್ಬ ಇನ್ನೊಂದು ದ್ರಷ್ಟ ನೋಡುವನಿಲ್ಲ ತಥಾಪಿ ದೇಹೇಂದ್ರಿಯ ಮನೋಬುದ್ಧಿ ವಿಷಯಾದಿ ಯೋಗ ಅಥವಾ ಮನೋಬುದ್ಧಿ ವಿಷಯಗಳ ಯೋಗದಿಂದ ತಸ್ಯ ಪರಿಮಿತ ಜ್ಞಾನತ್ವ ಅವನ ಜ್ಞಾನವು ಪರಿಮಿತವಾದದ್ದು ಜೀವನದ್ದು ಎಂ ಈಶ್ವರಸಕರ್ತೃತ್ವ ಸರ್ವಶಕ್ತಿತ್ವ ಜ್ಞೇಯ ಹೀಗಾಗಿ ಈಶ್ವರನಿಗೆ ಪರಮೇಶ್ವರನಿಗೆ ಪರಮಾತ್ಮನಿಗೆ ಸರ್ವಕರ್ತೃತ್ವ ಎಲ್ಲವನ್ನ ಮಾಡತಕ್ಕಂತಹ ಸಾಮರ್ಥ್ಯ ಸರ್ವಶಕ್ತಿ ಇದೆ ಅಂತೇಳಿ ತಿಳಿಬೇಕು ಏಕಮದ್ವಿತೀಯ ಅಪಿ ಸದ್ ಬ್ರಹ್ಮ ಸಾಧನಾಂತರಪೇಕ್ಷ ಸರ್ವ ಸೃಜತಿ ಒಂದೇ ಅದ್ವಿತೀಯವಾಗಿರತಕ್ಕಂತಹ ಸತ್ ಅಸ್ತಿತ್ವ ಆಗಿರತಕ್ಕಂಥ ಬ್ರಹ್ಮವು ಸಾಧನಾಂತರಂ ಅನಪೇಕ್ಷೆಯವ ಬೇರೆ ಸಾಧನವನ್ನು ಬಯಸದೆ ಬೇರೆ ಸಲಕರಣೆಯನ್ನು ಬಳಸದೆ ಬ ಬಯಸದೆ ಎಲ್ಲವನ್ನು ಸೃಜಿಸಬಲ್ಲನು ಸ ತಪೋತೋ ಸ ತಪೋ ತಪ್ಯತ ಸ ತಪಸ್ ತಪ್ವಾ ಇದನ್ನು ಸರ್ವ ಸೃಜತ ಎರಡು ವಾರದಲ್ಲಿ ಹೇಳ್ತದೆ ಅವನು ತಪಸ್ಸು ಮಾಡಿದ ಅವನ ತಪಸ್ಸನ್ನು ಮಾಡಿ ಇದೆಲ್ಲವನ್ನು ಸೃಜಿಸಿದ ಇದು ಜ್ಞಾನಮಯ ತಪೋ ಮಾತ್ರೇನ ಸರ್ವಸ್ರಷ್ಟು ತೃಶ್ರವಣ ಜ್ಞಾನಮಯವಾದ ತಪೋ ಮಾತ್ರೆಯಿಂದಲೇ ಎಲ್ಲವನ್ನು ಸೃಷ್ಟಿಸಿದ ಅಂತೇಳಿ ಹೇಳುವುದನ್ನು ಕೇಳುವ ಮೂಲಕ ಹೇಳುದು ತೋರಿ ಬರೋದ್ರಿಂದ ಅವನು ಸರ್ವಸಮರ್ಥ ಅಂತ ಗೊತ್ತಾಗ್ತದೆ ನಧನಸಾಮಗ್ರಿಯ ಪೂರ್ಣತಃ ಸಂಪಾದವ್ಯಾ ಹಾಗೆ ಅವನಿಗೆ ಸಾಧನಸಾಮಗ್ರಿಗಳ ಪೂರ್ಣತೆಯು ಸಂಪಾದನೆ ಅಗತ್ಯ ಇಲ್ಲ ನನಚ ವಿಧ್ಯತೆ ನಮಸ್ಕ ದೃಶ್ಯತೆ ಪರಾಸ್ಯ ಶಕ್ತಿರ್ವಿಧ ಇವ ಶೂಯತೆ ಸ್ವಾಭಾವಿಕಿ ಜ್ಞಾನಬಲಕ್ರಿಯ ಚ್ವೇತಾಶ್ವತ ಉಪನಿಷತ್ತು ಆರು ಎಂಟು ಇ ಶ್ರು ಎಂಬ ಉಪನಿಷತ್ತು ಹೇಳ್ತದೆ ನಂ ಕರ್ಣಂಚ ವಿಧ್ಯತೆ ಅವನಿಗೆ ಮಾಡಬೇಕಾದದ್ದಾಗ್ಲಿ ಅಥವಾ ಮಾಡುವಿಕೆಯಾಗಲಿ ಯಾವುದೂ ಇಲ್ಲ ಕರ್ಣ ಅಥವಾ ಇಂದ್ರಿಯಗಳಾಗಲಿ ಇಲ್ಲ ನಮಶ್ಚ ಅಭ್ಯಧಿಕ ದೃಶ್ಯತೆ ಅವನಿಗೆ ಸಮನ ಅಥವಾ ಅದು ಅವನಿಗಿಂತ ಹೆಚ್ಚಿನದ್ದಾಗಲಿ ಇಲ್ಲ ಕಂಡುಬರುವುದಿಲ್ಲ ಪರಾ ಶಕ್ತಿರ್ ವಿವಿಧವ ಶೂಯತೆ ಅವನ ಶಕ್ತಿಯು ನಾನಾ ವಿಧವಾದದ್ದು ಹಾಗೂ ಪರಾಶಕ್ತಿಯದು ಅತ್ಯಂತ ಶ್ರೇಷ್ಠವಾದ ಶಕ್ತಿಯಾಗಿದೆ ಸ್ವಾಭಾವಿಕಿ ಜ್ಞಾನಬಲಕ್ರಿಯಾಚ ಅವನಿಗೆ ಜ್ಞಾನಬಲಕ್ರಿಯೆಗಳು ಸ್ವಾಭಾವಿಕವಾದದ್ದಾಗಿವೆ ಅಂತೇಳಿ ಜೀವಸತು ಪರಿಮಿತಶಕ್ತಿತ್ವ ಜೀವನಿಗಾದರೂ ಪರಿಮಿತಶಕ್ತಿ ನಹಿ ಸರ್ವಕ್ರಿಯಾನಿರುವರ್ತನಸಾಮರ್ಥ್ಯ ವಿಧ್ಯತೆ ತಸವನಿಗಾದರೂ ಮಿತಿ ಇದೆ ಅವನ ಶಕ್ತಿಗೆ ಎಲ್ಲ ಕ್ರಿಯೆಯನ್ನು ಮಾಡತಕ್ಕಂಥ ಸಾಮರ್ಥ್ಯ ಅವನಿಗಿಲ್ಲ ತದೇವ್ ಯದ್ಯ ವ್ಯವಹಾರದೃಷ್ಟಿಯ ಆ ಜೀವ ಕಿಂಚಿಜ್ಞ ಪರಿಮಿತಶಕ್ತಿ ಕರ್ತ ಭೋಕ್ತ ಚ ಈ ರೀತಿಯಾಗಿ ವ್ಯವಹಾರದೃಷ್ಟಿಯಿಂದ ಜೀವನು ಅಲ್ಪಜ್ಞನು ಮಿತಿಯುಳ್ಳ ಶಕ್ತಿಯವನು ಕರ್ತೃ ಭೋಕ್ತೃವು ಇತ್ಯಾದಿ ಇದ್ದರೂ ಕೂಡ ತಥಾಪಿ ಪರಮಾರ್ಥತಃ ಪರಮೇಶ್ವರ ಅನನ್ಯ ಇವ ಪರಮಾರ್ಥ ದೃಷ್ಟಿಯಲ್ಲಿ ಪರಮೇಶ್ವರನಿಗಿಂತ ಬೇರೆಯಲ್ಲ ಉದಾಹರಣೆ ಬೆಂಕಿ ಮತ್ತು ಬೆಂಕಿಯ ಕಿಡಿ ಇದ್ದ ಹಾಗೆ ದೊಡ್ಡ ಬೆಂಕಿ ರಾಶಿ ಒಂದು ಸಣ್ಣ ಬೆಂಕಿ ಕಿಡಿ ಎರಡೂ ಒಂದೇ ಗುಣದಲ್ಲಿ ಆದರೆ ದೊಡ್ಡ ಬೆಂಕಿ ರಾಶಿಯಷ್ಟು ಸುಡುವ ಶಕ್ತಿ ಈ ಸಣ್ಣ ಕಿಡಿಯಲ್ಲಿ ಇರುವುದಿಲ್ಲ ಗುಣ ಒಂದೇ ಅದಕ್ಕೂ ಇದಕ್ಕೂ ಹೆಚ್ಚು ಕಡಿಮೆ ಇದೆ ಅಂತೇಳಿ ಪರಮೇಶ್ವರಸ್ತು ಸರ್ವಜ್ಞ ಸರ್ವಶಕ್ತಿಶ್ಚ ಯಥೋಕ್ತ ವಿಶೇಷಣಾತ್ ಜೀವಾತ್ ವ್ಯತಿರಿಕ್ತಃ ಮೇಲೆ ಹೇಳಿದ ಜೀವನಿಗಿಂತ ವ್ಯತಿರಿಕ್ತವಾದ ಗುಣಲಕ್ಷಣದಲ್ಲಿರತಕ್ಕಂಥ ಸರ್ವಜ್ಞನು ಸರ್ವಶಕ್ತನು ಪರಮೇಶ್ವರನಾದರೂ ಸರ್ವ ಜೀವ ಸಾಕ್ಷಿತ್ವೇನ ಶ್ರೀ ಅವನು ಎಲ್ಲ ಜೀವಗಳಿಗೆ ಸಾಕ್ಷಿತ್ವದಿಂದ ಇರುವುದರಿಂದಾಗಿ ಎಲ್ಲದಕ್ಕೂ ಸಾಕ್ಷಿ ಅವನು ಏಕೋ ದೇವ ಸರ್ವಭೂತೇಶು ಗೂಢ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿ ವಾಸಃ ಸಾಕ್ಷಿ ಚೇತಃ ಕೇವಲವು ನಿರ್ಗುಣಶ್ಚಾಂದ್ರ ಶ್ವೇತಾಶ್ವತ ಉಪನಿಶ್ ಆರು ಹನ್ನೊಂದರಲ್ಲಿ ಹೇಳ್ತದೆ ಒಬ್ಬನೇ ದೇವನು ಎಲ್ಲ ಭೂತಗಳಲ್ಲಿ ರಹಸ್ಯವಾಗಿದ್ದು ಸರ್ವವ್ಯಾಪಿಯಾಗಿ ಸರ್ವಭೂತ ಅಂತರಾತ್ಮನಾಗಿ ಕರ್ಮಗಳಿಗೆ ಅಧ್ಯಕ್ಷನಾಗಿ ಸಾಕ್ಷಿಯಾಗಿ ಸರ್ವಭೂತಗಳ ಒಳಗಿದ್ದು ಅಧಿವಾಸನಾಗಿದ್ದು ಸಾಕ್ಷಿಯಾಗಿ ಚೈತನ್ಯ ಸ್ವರೂಪನಾಗಿ ಕೇವಲನು ಕೈವಲ್ಯಸ್ವರೂಪನು ನಿರ್ಗುಣನೂ ಆಗಿದ್ದಾನೆ ಅಂತ ಹೇಳಿ ಧರ್ಮ ಅಧರ್ಮ ತತ್ಫಲ ಕೃತಾತಿಶಯರಹಿತ ಕೂಟಸ್ಥ ನಿತ್ಯ ಚೈತನ್ಯ ಸ್ವರೂಪಶ್ಚ ಅವನು ಧರ್ಮ ಅಧರ್ಮ ಹಾಗೂ ಅದರ ಫಲ ಅತಿಶಯರಹಿತ ಅವುಗಳನ್ನೆಲ್ಲ ಮೀರಿದವನು ಕೂಟಸ್ಥ ನಿತ್ಯ ಚೈತನ್ಯ ಸ್ವರೂಪಶ್ಚ ಕೂಟಸ್ಥ ಅಂದರೆ ಈ ಲೋಕದಲ್ಲಿ ಸೃಷ್ಟಿಯಲ್ಲಿ ನೆಲೆಸಿರತಕ್ಕಂತಹ ನಿತ್ಯ ಚೈತನ್ಯ ಸ್ವರೂಪನು ನಿತ್ಯತೃಪ್ತತ್ವಾತ್ ಕಾಲತ್ರಯಾತೀತತ್ವಾಚ್ಛ ನಿತ್ಯ ತೃಪ್ತನು ಮತ್ತು ಮೂರು ಕಾಲಗಳನ್ನು ಮೀರಿದವನು ಭೂತ ಭವಿಷ್ಯದ ವರ್ತಮಾನ ಅನ್ಯತ್ರ ಧರ್ಮ ಅಂದರೆ ಎಲ್ಲ ಕಾಲದಲ್ಲೂ ಇದ್ದಾನೆ ಅಂದರೆ ಅನ್ತ್ರ ಧರ್ಮನ್ಯತ್ರ ಅಧರ್ಮಾಸ್ಮ್ ಕೃತ ಅನ್ಯತ್ರ ಭೂತಿಯ ಅಂಥೇಳಿ ಕಾಠಕೋಪನಿಷತ್ ಒಂದು ಎರಡು ಹದಿನಾಲ್ಕರಲ್ಲಿ ಹೇಳುತ್ತೆ ಇ ಶ್ರೂತೆ ಅನ್ಯತ್ರ ಅಧರ್ಮ ಅಂದರೆ ಧರ್ಮಕ್ಕಿಂತಲೂ ಆಚೆವನು ಅಧರ್ಕಿಂತಲು ಆಚೇವನು ಅನ್ಯತ್ರ ಅಸ್ಮಾತ್ ಕೃತಃ ಕೃತ ನಮ್ಮ ಮಾಡುವ ಮಾಡಬೇಕಾದ್ದು ಮಾಡಬಾರ್ದು ಇದರ ಇದನ್ನೆಲ್ಲ ಮೀರಿದವನು ಅನ್ಯತ್ರ ಭೂತಾಚಭವ್ಯ ಆಚ ಭೂತಭವ್ಯಗಳನ್ನು ಮೀರಿದವನು ತದನುಜ್ಞೆಯವಚ ಜೀವಸ್ಯಾಪಿ ಕರ್ತೃತ್ವ ಭೋಕ್ತೃತ್ವೇ ಅವನ ಅನುಜ್ಞೆಯಿಂದಲೇ ಆಜ್ಞೆಯಿಂದಲೇ ಜೀವನಿಗೆ ಕರ್ತೃತ್ವ ಭೋಕ್ತೃತ್ವಗಳು ಯದಾಹ ಭಾಷ್ಯಕಾರ ಅದಕ್ಕೆ ಭಾಷ್ಯಕಾರರೇನು ಹೇಳ್ತಾರೆ ಶಂಕರಾಚಾರ್ಯರು ಅಂಥೇಳಿ ನಾವು ಸೂತ್ರ ಭಾಷೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ನೋಡಿದರೆ ಅವಿದ್ಯಾವಸ್ಥಾಂ ಕಾರ್ಯಕರಣ ಸಂಘಾತ ಅವಿವೇಕದರ್ಶಿನೋ ಜೀವಸ ಅವಿದ್ಯಾವಸ್ಥೆಯಲ್ಲಿ ಕಾರ್ಯಕರಣ ಸಂಘಾತ ಅಂದರೆ ಸಮೂಹ ಅವಿವೇಕದರ್ಶಿನ ಕಾರ್ಯಕರಣ ಸಂಘಾತ ಅವಿವೇಕದರ್ಶಿನ ಜೀವನಿಗೆ ಅವಿದ್ಯಾವಸ್ಥೆಯಲ್ಲಿ ಕಾರ್ಯಕರಣ ಸಂಘಾತದ ಅವಿವೇಕ ಇರ್ತದೆ ಮಾಡುವನು ಮಾಡುವಿಕೆ ಮಾಡಬೇಕಾದದ್ದು ಇತ್ಯಾದಿಗಳ ಅವಿೇಕ ಜೀವನಿಗೆ ಅವಿಧ್ಯೆಯಲ್ಲಿ ಅವಿದ್ಯಾಂಧಿಸತಃ ಪರವ ಪರಸ್ಮಾತ್ಮನ ಕರ್ಮಧ್ಯಕ್ಷಾತ್ ಸರ್ವೂತಾಧಿ ವಾಸಕ್ಷಿಣಶ್ಚೇತ ಚೇತಯಿತು ಈಶ್ವರತ್ ತದನುಜ್ಞೆಯ ಕರ್ತೃತ್ವೋಕ್ತೃತ್ವಕ್ಷಣ್ಯ ಸಂಸಾರ್ಯ ಸಿದ್ಧಿ ಅವನ ಆಜ್ಞೆಯಿಂದಲೇ ಈಶ್ವರನಾಜ್ಞೆಯಿಂದಲೇ ಕರ್ತೃತ್ವೋಕ್ತೃತ್ವ ಸಂಸಾರ ಇತ್ಯಾದಿಗಳು ಸಿಿ ಇತ್ಯಾದಿಗಳು ಉಂಟಾಗುವಂಥದ್ದು ವಿಧ್ಯಾಧಿಮರದಂತಹ ಜೀವನಿಗೆ ತದನುಗ್ರಹೇತುಕನನುಗ್ರಹ ದಿನ್ದೇ ಚ ವಿಜ್ಞಾನ ಮೋಕ್ಷಸ್ಧ ಭವಿಮರ್ಹೆ ಅವನಗ್ರಹದಿಂದಲೇ ವಿ ವಿಶೇಷವಾಗಿ ಜ್ಞಾನ ಉಂಟಾಗಿ ಮೋಕ್ಷಸ್ಧ ಉಂಟಾಗ್ತದೆ ಅಂದರೆ ಶಂಕರಾಚಾರ್ಯರು ಇಷ್ಟು ವೇದ ಅಂತ ತಾವು ನಾಸ್ತಿಕರಲ್ಲ ಅಂತೇಳಿ ಹೇಳ್ತಾರೆ ಭಗವಂತನ ಅನುಗ್ರಹದಿಂದಲೇ ಮಾಯೆ ಭಗವಂತನ ಅನುಗ್ರಹದಿಂದಲೇ ಮೋಕ್ಷ ಅಂಥೇಳಿ ಅಂದರೆ ಅಹಂ ಬ್ರಹ್ಮಾಸ್ತಿ ಅಂತೇಳಿ ಹೇಳಿದರೆ ನಾನೇ ಬ್ರಹ್ಮ ಅಂತೇಳಿದರೆ ಇನ್ನೊಂದು ದೇವರೇ ಇಲ್ಲ ಅಂತೇಳಿ ಹೇಳುವ ದೃಷ್ಟಿಯಲ್ಲಿ ಹೇಳಿದ್ದಲ್ಲ ಪರಮೇಶ್ವರಿದ್ದಾನೆ ಆ ಪರಮೇಶ್ವರಿನೇ ನನ್ನೊಳಗೂ ಇದ್ದಾನೆ ಅದೇ ನನ್ನದು ಅದೇ ಸ್ವರೂಪ ನಾನು ಅದೇ ಸ್ವರೂಪದವನು ಅಂತೇಳಿ ಹೇಳಿದ್ದಾರೆ ವಿನ ನಾನೇ ಪರಮೇಶ್ವರ ಅಂತ ಹೇಳಿದ್ದಲ್ಲ ಅಂತೇಳಿ ಹೇಳ್ತಾರೆ ಅಂದರೆ ಅದರ ಈಗ ಘಟಾಕಾಶ ಮತ್ತು ಮಹಾಕಾಶ ಇದ್ದಾಗೆ ನಾನೇ ಆಕಾಶ ಅಂತ ಘಟಾಕಾಶ ಅಂದರೆ ಪಾತ್ರೆ ಒಳಗಿನ ಅವಕಾಶ ಅದು ಮತ್ತು ಹೊರಗಿನ ಆಕಾಶ ಒಂದೇ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ ಆದರೆ ಒಂದೇ ರೀತಿಯದ್ದು ಎರಡೂ ಆಕಾಶವೇ ಇದು ಸಣ್ಣದು ಅದು ಅನಂತವಾದದ್ದು ಹಾಗೆ ವ್ಯತ್ಯಾಸ ಇದು ತಥಾಹಿ एश ह्य साधु कर्म कर्म कमभ्यो लोकेभ्यन्नी उन्नीशते अंत्ये साधुकर्म करतीनु परमात्मु कर्मनेता त्यो लोके ಉನ್ನೀಶ್ ಉನ್ನಿನೀಷತೆ ಈ ಲೋಕಗಳಿಂದ ಮೇಲಕ್ಕೆತ್ತಲಿಕ್ಕೆ ಉದ್ಧಾರ ಮಾಡಲಿಕ್ಕೆ ಬಯಸ್ತಾನೆ ಭಗವಂತ ಲೌಕಿಕ ಇದರಿಂದ ವ್ಯವಹಾರದಿಂದ ಏಷ ಹಿ ಯಾವ ಅಸಾಧು ಕರ್ಮಕಾರಯತಿ ತಮ್ ಯಧೋ ನಿಶತೆ ಆದರೆ ಇದು ಅಸಾಧು ಯಾವುದು ಅಸಾಧು ಕರ್ಮಕಾರ ಎರೆ ತಮ್ಮ ಯಧೋ ನಿಿನೀಶತೆ ಕೆಟ್ಟ ಕರ್ಮಗಳನ್ನು ಮಾಡಿಸ್ತಾನೆ ಮತ್ತು ಅವನನ್ನ ಪತನ ಕೆಡ ಕೆಡುತ್ತಾನೆ ಕೆಳಗೆ ಕೆಳಗೆ ಬೀಳಿಸ್ತಾನೆ ಜೀವನನ್ನು ಅಂತೇಳಿ ಹೇಳ್ತಕ್ಕಂಥದ್ದು ತಪ್ಪು ಅಂತೇಳಿ ಹೇಳ್ತಾರೆ ಇತಿ ಇದು ಕೌಶೀತಕ್ಕಿ ಉಪನಿಷತ್ತು ಮೂರು ಎಂಟರಲ್ಲಿ ಹೇಳ್ತದೆ ಯ ಆತ್ಮನಿ ತಿಷ್ಠನ್ ಆತ್ಮಾನಮಂತರೋ ಯಮಯತಿ ಯಾವನು ಆತ್ಮನಲ್ಲಿಯೇ ಇದ್ದು ನಿಯಮನವನ್ನು ಮಾಡ್ತಾನೆ ಆತ್ಮನನ್ನು ಅಂತರ್ಯಮಯಾಗಿದ್ದುಕೊಂಡು ಅಂತೇಳಿ ಬೃಹದಾರಣ್ಯಕ್ಕೆ ಅದರಲ್ಲಿ ಹೇಳ ಉಪನಿಷತ್ತಿನಲ್ಲಿ ಹೇಳ್ತದೆ ಇತಿ ಚ ಇತಿ ಚೈತಜಿ ಇ ಚೈತಜ್ಜಾತೀಯ ಕಾ ಈ ರೀತಿಯದ್ದು ವಾಕ್ಯಗಳಿವೆ ಸೂತ್ರಭಾಷ್ಯದಲ್ಲಿ ಹೇಳ್ತಾರೆ ಅಂದರೆ ನನ್ವೇಮ್ ಈಶ್ವರಸ ಸ್ಯಾತಾಂ ವೈಷಮ್ಯನೈರ್ಘೃಣ್ಯೆ ಸ್ಯಾತಶ್ಚ ಜೀವ್ಯ ಈಶ್ವರನು ಮಾಡಿಸ್ತಕ್ಕಂಥವನು ಎಂಬುದರಿಂದ ವೈಶಮ್ಯ ನೈರ್ಘಣ್ಯೆ ಸ್ಯಾತಾಂ ಅಕೃತಾಭ್ಯಾಗಮಶ್ಶ್ಚ ಜೀವಸ ಇತಿ ಜೀವನಿಗೆ ಭೇದ ಇದೆ ಅಂತೇಳಿ ಅರ್ಥ ಅಲ್ಲ ಈಶ್ವರನ ಒಬ್ಬೊಬ್ಬರತ್ತೊಂದು ಮಾಡಿಸ್ತಾನೆ ಅಂಥೇಳಿ ಹ್ಞೂ ಒಬ್ಬರ ಹತ್ರ ಕೆಟ್ಟದನ್ನು ಮಾಡಿಸ್ತಾನೆ ಒಬ್ಬರ ಹತ್ರ ಒಳ್ಳೆಯದನ್ನು ಮಾಡಿಸ್ತಾನೆ ಅನ್ನತಕ್ಕಂಥ ಭೇದ ಇದೆ ಅಂಥೇಳಿ ಅಲ್ಲ ನ ಇತಿ ಉಚ್ಯತೆ ಹಾಗಲ್ಲ ಕೃತೋ ಯಹ ಪ್ರಯತ್ನೋ ಜೀವಸ ಜೀವನ ಯಾವುದನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಧರ್ಮ ಅಧರ್ಮ ಲಕ್ಷಣ ಧರ್ಮವನ್ನು ಮಾಡಲಿಕ್ಕೋ ಅಧರ್ಮವನ್ನು ಮಾಡಲಿಕ್ಕೋ ತದಪೇಕ್ಷೇವ ಏನಂ ಈಶ್ವರ ಕರೆಯುತ್ತೆ ಯಾವ ಅಪೇಕ್ಷೆ ಇದೆಯೋ ಅವನಿಗೆ ಮಾಡಲಿಕ್ಕೆ ಜೀವನಿಗೆ ಅದನ್ನೇ ಈಶ್ವರನ್ನು ಮಾಡಿಸ್ತಾನೆ ಹೊರತು ಜೀವನ ಅಪೇಕ್ಷೆ ಪಟ್ಟದನ್ನು ಮಾಡಿಸ್ತಾನೆ ಜೀವನ ಏನು ಬಯಸ್ತಾನೆ ಅದನ್ನು ಅನುಗ್ರಹಿಸ್ತಾನೆ ಭಗವಂತ ಹೊರತು ಜೀವನು ಕೆಟ್ಟದನ್ನೇ ಬಯಸಿದರೆ ಇನ್ನೇನು ಮಾಡ್ತಾನೆ ಅದನ್ನೇ ಕೊಡ್ತಾನೆ ಜೀವನ ಬಯಕೆ ಏನಿದೆ ಅದನ್ನೇ ಕೊಡ್ತಾನೆ ಅವನು ಮಾಡಿಸುವುದು ಅಂತೇಳಿ ಹೇಳಿದರೆ ಕೆಟ್ಟದನ್ನು ಅವನೇ ಹಾಕಿ ಮಾಡಿಸುವುದಿಲ್ಲ ತತಶ್ಚೈತೆ ಚೋದಿತ ದೋಷ ನ ಪ್ರಸಜ್ಯಂತೆ ಹಾಗಾಗಿ ಅದು ಭಗವಂತನಿಂದ ಪ್ರಚೋದಿಸಲ್ಪಟ್ಟು ದೋಷಗಳು ಮಾಡಲ್ಪಡ್ತವೆ ಅಂತೇಳಿ ಆಗುವುದಿಲ್ಲ ಜೀವನ ಬಯಕೆ ಯಾವುದಿದೆ ಏನು ಮಾಡಲಿಕ್ಕೆ ಬ ಅವನಿಗೆ ಇಷ್ಟ ಇದೆ ಅದನ್ನೇ ಅವನು ಕೊಡ್ತಾನೆ ಜೀವಕೃತ ಧರ್ಮಧರ್ಮ ವೈಷಮ್ಯಾಪೇಕ್ಷ ತತ್ತತ್ ಫಲಾನಿ ವಿಷಮ ವಿಭಜೆತ್ ಪರ್ಜನ್ಯವದ ಪರ್ಜನ್ಯವದ ಈಶ್ವರವು ನಿಮಿತ್ತತ್ವ ಮಾತ್ರೇಣ ಜೀವಿ ಮಾಡಿರತಕ್ಕಂಥ ಧರ್ಮ ಅಧರ್ಮ ಇತ್ಯಾದಿಗಳ ವಿಷಮತೆ ವ್ಯತ್ಯಾಸವನ್ನು ಆ ವ್ಯತ್ಯಾಸದಿಂದಾಗಿಯೇ ಆಯಾಯ ಫಲಗಳನ್ನು ಕೂಡ ವಿಷಮವಾಗ್ತವೆ ಅಧರ್ಮವನ್ನು ಮಾಡಿದರೆ ಅಧರ್ಮದ ಫಲವೇ ಸಿಗ್ತದೆ ಆ ರೀತಿಯಾಗಿ ಫಲವನ್ನು ವಿಭಾಗಿಸಿ ಕೊಡ್ತಾನೆ ಆ ಅವರವರು ಮಾಡಿದ ಕರ್ಮಕ್ಕೆ ಸರಿಯಾಗಿ ಹೊರತು ಅಂದರೆ ಪರ್ಜನ್ಯವಾದ ಈಶ್ವರು ನಿಮಿತ್ತ ಮಾತ್ರತ್ವೇಣ ನಿಮಿತ್ತತ್ವ ಮಾತ್ರೇಣ ಪರ್ಜನ್ಯ ಮಳೆ ಕೊಡುವಂಥದ್ದು ಒಂದು ಕಡೆಗೆ ಅವರವರ ಕರ್ಮ ಫಲ ಅದು ಅದನ್ನು ಕೊಡುವಂಥದ್ದು ಈಶ್ವರ ಹೊರತು ನೇರವಾಗಿ ಅವನೇ ಮಾಡಿಸುವಂಥದ್ದಲ್ಲ ಅದು ಜೀವರ ಫಲ ಅವರು ಮಾಡಿದ ಬಯಕೆ ಏನಿದೆ ಏನು ಮಾಡಬೇಕು ಅಂತ ಇಚ್ಛಿಸ್ತಾರೆ ಅದರ ಫ ಫಲವನ್ನು ಪರಮೇಶ್ವರ ಭಗವಂತ ಹಾಗಾಗಿ ಅವರವರು ಮಾಡಿದ ಕರ್ಮ ಫಲ ಏನಿದೆ ಅವರವರೇ ಉಣ್ಬೇಕು ಮಳೆ ಮುಂತಾದವುಗಳು ಕೂಡ ಹೇಗೆ ಎಲ್ಲೆಲ್ಲಿ ಹೆಚ್ಚು ಬರ್ತದೆ ಎಲ್ಲೆಲ್ಲಿ ಕಮ್ಮಿ ಬರ್ತದೆ ಅದೆಲ್ಲ ಕೂಡ ಅದೇ ರೀತಿಯಲ್ಲಿ ಹ್ಞೂ ಅಂಥೇಳಿ ಹಾಗಾಗಿ ಮಳೆಯನ್ನು ಕೂಡ ಬಯಸಿ ಉಪಾಸನೆಯನ್ನು ಮಾಡಬಹುದು ಅಂಥೇಳಿ ಹೇಳಿದಾಗ ಆಯಿತು ಅಥವಾ ಮಳೆ ಕಮ್ಮಿ ಆಗಬೇಕಿದ್ರೂ ಕೂಡ ಉಪಾಸನೆಯನ್ನು ಮಾಡ್ಬೋದು ಭಗವಂತರನ್ನು ಪ್ರಾರ್ಥಿಸ್ಬೋದು ಅಂದರೆ ಲೌಕಿಕವಾದಂತಹ ಫಲಗಳಿಗೂ ಕೂಡ ಅಂತೇಳಿ ಸೂತ್ರಭಾಷ್ಯ ಎರಡು ಮೂರು ನಲವತ್ತೆರಡು ಪಾದ ಇನ್ನೂರ ತೊಂಬತ್ತಾರು ಅಂದರೆ ಅದರ ಫಲವು ಲೌಕಿಕವೇ ಇಲ್ಲಿಗೆ ಶಂಕರಾಚಾರ್ಯ ಹೇಳಲಿಕ್ಕೆ ಹೊರಟದ್ದು ಜ್ಞಾನವನ್ನು ಮೋಕ್ಷ ಫಲವನ್ನು ಹಾಗಂತೇಳಿ ಉಪಾಸನೆ ಇಲ್ಲ ಅಂತ ಹೇಳಲಿಲ್ಲ ಭಗವಂತನ ಅನುಗ್ರಹ ಮಾತ್ರದಿಂದಲೇ ಜ್ಞಾನವು ಕೂಡ ಉಂಟಾಗ್ತದೆ ಅಥವಾ ಅಜ್ಞಾನವು ಕೂಡ ಉಂಟಾಗ್ತದೆ ಆದರೆ ಜೀವನು ತನ್ನ ಇಚ್ಛಾನುಸಾರವಾಗಿ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ತಾನೆ ಯಾವುದು ಬೇಕು ಎನ್ನುವುದನ್ನು ಜೀವನ ಬಯಸ್ತಾನೋ ಅದನ್ನೇ ಭಗವಂತ ಕೊಡ್ತಾನೆ ಅಂತ ಹೇಳ್ತಾರೆ ಸರ್ವೇದಾಂತೇಶು ಚರಹೇತುಕೃಷ್ಟ ವ್ಯಪದಿಷ್ಯಂತ ಎಲ್ಲ ಸೃಷ್ಟಿಗಳೂ ಕೂಡ ಈಶ್ವರನಿಂದಲೇ ಸೃಷ್ಟಿ ಅಂದರೆ ಭಗವಂತನಿಂದಲೇ ಅಂಥೇಳಿ ಎಲ್ಲ ವೇದಾಂತಗಳು ಕೂಡ ಒಪ್ಪುತ್ತವೆ ಹೇಳ್ತವೆ ಅದನ್ನು ತದೇ ಚ ಈಶ್ವರಸ ಫಲಹೇತುತ್ವ ಯತ್ ಸ್ವಕರ್ಮಾನುರೂಪ ಪ್ರಜಾ ಸೃಜತಿ ಇಲ್ಲಿ ತಸ್ಮದೇ ಹಾಗಾಗಿಯೇ ಈಶ್ವರನಿಗೆ ಫಲಕ್ಕೆ ಎಲ್ಲ ಫಲಗಳಿಗೆ ಕಾರಣತ್ವ ಯತ್ ಸ್ವಕರ್ಮನುರೂಪ ಪ್ರಜಾ ಸೃಜತೀವಿ ತನ್ನ ಅವರವರ ಕರ್ಮಗಳಿಗೆ ಅನುರೂಪವಾದ ಪ್ರಜೆಗಳನ್ನೇ ಸೃಚ್ ಸೃಷ್ಟಿ ಮಾಡ್ತಾನೆ ಅಂತಕ್ಕಂಥದ್ದು ಫಲಹೇತುತ್ವಾದ ಸೃಷ್ಟಿ ಅದು ಆಯಾ ಜೀವರ ಕರ್ಮ ಏನೇನಿದೆ ಆ ಕರ್ಮದ ಫಲ ಅದಕ್ಕೆ ಸರಿಯಾಗಿ ಅವನು ಅನುಗುಣವಾಗಿ ಸೃಷ್ಟಿ ಮಾಡ್ತಾನೆ ಆಯಾ ಜೀವರುಗಳನ್ನು ವಿಚಿತ್ರ ಕಾರ್ಯಾನುಪಪತ್ಯದಯ ಅಪಿ ದೋಷಾ ಕೃತಪ್ರಯತ್ನಾಪೇಕ್ಷರನ್ನ ಪ್ರಸ್ಯ ವಿಚಿತ್ರಕಾರ್ಯ ಅನುಪತ್ಯಾದಯ ಅಪಿ ದೋಷ ಕೃತಪ್ರಯತ್ನಾಪೇಕ್ಷತ್ವಾಶ್ವರ ಪ್ರಸಜ್ಯಂತ ಈಶ್ವರನ ವಿಚಿತ್ರವಾಗಿ ವಿಶೇಷವಾಗಿ ಸೃಷ್ಟಿಯನ್ನು ಮಾಡುವುದಿಲ್ಲ ವಿಶೇಷ ಪ್ರಯತ್ನದಿಂದ ಆಯಾಯ ಜೀವರುಗಳು ಯಾವ ಯಾವ ಕರ್ಮವನ್ನು ಮಾಡಿದಾರೋ ಅಥವಾ ಯಾವ ಯಾವುದನ್ನು ಬಯಸ್ತಾರೋ ಆಯ ದೃಷ್ಟಿಯಲ್ಲಿ ಆ ಅದ ಅಂತಹ ಜನ್ಮದಲ್ಲಿ ಹ್ಞೂ ಕರ್ಮದ ಫಲ ಏನಿದೆ ಆಯಾ ಫಲವನ್ನು ಕೊಟ್ಟು ಬಿಡ್ತಾನೆ ಆ ರೀತಿಯಲ್ಲಿ ಸೃಷ್ಟಿ ಮಾಡ್ತಾನೆ ತಾನೇ ವಿಶೇಷವಾಗಿ ವ್ಯತ್ಯಾಸ ಮಾಡುವುದಿಲ್ಲ ಸೃಷ್ಟಿ ಮಾಡುವಾಗ ತನ್ನ ಇಷ್ಟದಂತೆ ಅಲ್ಲ ಮಾಡುವಂಥದ್ದು ಅಂಥೇಳಿ ಇದರ ಅರ್ಥವನ್ನು ಹೇಳ್ತಾರೆ ಸೂತ್ರ ಭಾಷೆ ಮೂರು ಎರಡು ನಲವತ್ತೊಂದು ಬ್ರಹ್ಮಸೂತ್ರ ಭಾಷೆ ಇದು ನಾವು ಉಪಾಸ್ಯ ಉಪವಾಸಕ ವಿಭಾಗ ವ್ಯವಹಾರವನ್ನು ಇಲ್ಲಿಗೆ ನೋಡಿದಾಗಾಯಿತು ಮುಗಿಸಿದಾಯಿತು ಮುಂದೆ ಜೀವಸ ಗತಿ ಅಗತಿ ಇದರ ಬಗ್ಗೆ ನಾವು ನಾಳೆ ದಿವಸ ನೋಡಬೇಕಾಗಿದೆ ಜೀವಸ ಗತ್ಯಾಗತಿ ಅಂಥೇಳಿ ಜೀವನ ಗತಿ ಮತ್ತು ಅಗತಿ ಇದರ ಬಗ್ಗೆ ಇದನ್ನು ನಾವು ನಾಳೆ ದಿವಸ ನೋಡೋಣ ಹರೇರಾಮ ಶ್ರೀ ಸಚ್ಚಿದಾನಂದರ್ಪಿತಮಸ್ತು ಓಂ ತತ್ ಇಲ್ಲಿಗೆ ಇಪ್ಪತ್ತನೇ ಕಂತು ಮುಗಿಯಿತು ವಿಶುದ್ಧ ವೇದಾಂತ ಪರಿಭಾಷಾ